श्री श्रीगुरुभ्यो नम हरि ओ श्रीगणेशा नम डॉक्टर कृष्णमूर्तिशास्त्री दबे पुनः शंकर शंकरचार्य केशव बादरायण सूत्र भाष्यकतौ वंदे भगवत पुनः ಅಚತುರ್ವದನೋ ಬ್ರಹ್ಮ ದ್ವಿಬಾಹುರಪರೋಹರಿ ಅಭಾಲಲೋಚನ ಶಂಭುರ್ ಭಗವಾನ್ ಬಾದರಾಯಣ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳವರ ವಿಶುದ್ಧ ವೇದಾಂತ ಪರಿಭಾಷಾ ವೇದಾಂತವನ್ನು ಹೊಸದಾಗಿ ಪ್ರವೇಶ ಮಾಡ್ತಾ ಇರತಕ್ಕಂಥವರಿಗೆ ಇರತಕ್ಕಂತಹ ಒಂದು ಕೃತಿ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದವರು ಪ್ರಕಾಶ ಪ್ರಕಾಶಪಡಿಸಿರ್ತಕ್ಕಂತಹ ಈ ಒಂದು ವೇದಾಂತವನ್ನು ಹೊಸದಾಗಿ ಪ್ರವೇಶ ಮಾಡ್ತಾ ಇರತಕ್ಕಂಥವರಿಗೆ ಪ್ರಕಟ ಪ್ರಕಟಿಸಿರತಕ್ಕಂತಹ ಕೃತಿಗಳಲ್ಲಿ ಇದು ಹದಿನೇಳನೆಯದು ಈಗಾಗಲೇ ಹದಿನಾರು ಕೃತಿಗಳನ್ನು ನಾವು ನೋಡಿದ್ದೇವೆ ಈ ವಿಶುದ್ಧ ವೇದಾಂತ ಪರಿಭಾಷ ಇದರಲ್ಲಿ ನಾವೀಗಾಗಲೇ ಇಪ್ಪತ್ತೆಂಟು ಕಂತುಗಳನ್ನು ನೋಡಿದ್ದೇವೆ ಇವತ್ತು ಇಪ್ಪತ್ತೊಂಬತ್ತನೆಯ ಕಂತು ಮೊದಲಿಗೆ ಆದಿಶಂಕರ ಭಗೋತ್ಪಾದ ಪೂಜ್ಯರ ಚರಣರವಿಂದಗಳಲ್ಲಿ ಶರಣು ಹೊಂದುತ್ತಾ ಶ್ರೀ ಶ್ರೀ ಸರಸ್ವತಿ ಸ್ವಾಮೀಜಿಗಳವರ ಚರಣಕಮಲಗಳಲ್ಲಿ ಶರಣು ಹೊಂದುತ್ತಾ ಡಾಕ್ಟರ್ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತ ಬ್ರಹ್ಮ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮ ಇವರ ಚರಣತರಗಳಲ್ಲಿ ಶರಣು ಹೊಂದುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರ ವಿಶುದ್ಧ ವೇದಾಂತ ಪರಿಭಾಷ ಇಪ್ಪತ್ತೊಂಬತ್ತನೇ ಕಂತು ಇವತ್ತಿನ ವಿಷಯ ಶ್ರವಣಾದಿ ಸತತ್ವ ವಿಚಾರ ಸಿದ್ಧಾಂತರೀತ್ಯ ಅಂದರೆ ಶ್ರವಣ ಮನನಿ ದಿಧ್ಯಾಸನಾದಿಗಳು ತತ್ವವಿಚಾರ ಇದರ ಬಗೆಗೆ ಸಿದ್ಧಾಂತ ರೀತಿಯಾಗಿ ಮನ ತಿಳ್ಕೊಳ್ಳುವಂಥದ್ದು ವಿಶುದ್ಧ ವೇದಾಂತದ ದೃಷ್ಟಿಯಲ್ಲಿ ಏನು ಇದರ ಅರ್ಥ ಹೇಗೆ ಇದರ ವಿಧಿ ಅಂಥೇಳಿ ಶ್ರವಣಾದಿಗಳದ್ದು ಶ್ರವಣ ಅಂದರೆ ಕೇಳುವಂಥದ್ದು ಅಂದರೆ ವೇದಾಂತ ವಾಕ್ಯಗಳ ಶ್ರವಣ ಅಂಥೇಳಿ ಅರ್ಥ ಅದರಿಂದ ಯಾವ ರೀತಿಯಲ್ಲಿ ನಾವು ಪ್ರಯೋಜನ ಪಡ್ಕೊಳ್ಬೋದು ಬ್ರಹ್ಮಜ್ಞಾನ ಅದು ಆತ್ಮಜ್ಞಾನವನ್ನು ಪಡೀಲಿಕ್ಕೆ ಅಂಥೇಳಿ ಅಥ ಸ್ವರೂಪ ಕಾರ್ಯಾದಿ ನಿರೂಪ್ಯತೆ ಬಳಿಕ ಶ್ರವಣಾದಿಗಳ ಸ್ವರೂಪ ಕಾರ್ಯ ಇತ್ಯಾದಿಗಳು ನಿರೂಪಿಸಲ್ಪಡ್ತವೆ ಸ್ವರೂಪ ಅದರ ಸ್ವರೂಪ ಏನು ಶ್ರವಣಾದಿಗಳದ್ದು ಮತ್ತು ಕಾರ್ಯ ಅದರ ಫಲ ಏನು ಶ್ರವಣ ಅಂದರೆ ಹೇಗೆ ಏನು ಮತ್ತು ಅದರ ಫಲ ಏನು ಹಾಗೆ ಸ್ವರೂಪ ಮತ್ತು ಕಾರ್ಯ ಇವುಗಳು ನಿರೂಪಿಸಲ್ಪಡ್ತವೆ ತ ಶ್ರವಣನ್ನಾ ವೇದಾಂತನ ಅದ್ವಿತೀಯ ಬ್ರಹ್ಮಾತ್ಮ ಅವಗತಿಪರ್ಯಂತ ಜ್ಞಾನಜನಕತ್ವ ಸಾಮರ್ಥ್ಯ ನಿರ್ಧಾರಣಾರ್ಥವಾಕ್ಯ ತಾತ್ಪರ್ಯ ನಿರ್ಧಾರಣ ಅನುಕೂಲ ವಿಚಾರಣ ಅಂದ್ರೇನು ವೇದಾಂತಾನಾ ವೇದಾಂತ ನಾಮ ವೇದಾಂತನ ಅದ್ವಿತೀಯ ವೇದಾಂತಗಳಲ್ಲಿ ಇರತಕ್ಕಂತಹ ಅದ್ವಿತೀಯ ಬ್ರಹ್ಮ ಆತ್ಮ ಬ್ರಹ್ಮಾತ್ಮ ಅವಗತಿ ಅದನ್ನು ತಿಳಿಯುವಿಕೆ ಪರ್ಯಂತ ಅಲ್ಲಿವರೆಗೆ ತಿಳಿಯುವವರೆಗೆ ಪರ್ಯಂತ ಜ್ಞಾನಜನಕತ್ವ ಅಲ್ಲಿವರೆಗಿನ ಜ್ಞಾನವನ್ನು ಉಂಟು ಮಾಡುವಂತಹ ಸಾಮರ್ಥ್ಯ ನಿರ್ಧಾರಣಾರ್ಥ ಸಾಮರ್ಥ್ಯವನ್ನು ನಿರ್ಧರಿಸುವುದಕ್ಕೋಸ್ಕರ ವಾಕ್ಯ ತಾತ್ಪರ್ಯ ನಿರ್ಧಾರಣ ಅನುಕೂಲ ವಿಚಾರಣಾ ಅಂತಹ ವೇದಾಂತ ವಾಕ್ಯಗಳ ತಾತ್ಪರ್ಯವನ್ನು ನಿರ್ಧರಿಸತಕ್ಕಂತಹ ಒಂದು ವಿಚಾರಣೆ ಇದು ಶ್ರವಣ ಅಂಥೇಳಿ ಹೀಗೆ ಬ್ರಹ್ಮಾತ್ಮವನ್ನು ತಿಳಿಯುವವರೆಗಿನ ವಾಕ್ಯ ವೇದಾಂತ ವಾಕ್ಯ ಅದರ ತಾತ್ಪರ್ಯವನ್ನು ನಿರ್ಧಾರ ಮಾಡಲಿಕ್ಕೆ ಅನುಕೂಲವಾದಂತಹ ಒಂದು ವಿಚಾರಣೆ ಶ್ರವಣ ಅಂತೇಳಿ ಹೇಳಿದರೆ ಅತ್ರ ವಿಚಾರಣ ಕೇವಲ ವೇದಾಂ ವೇದತ್ವೇನ ಪ್ರಾಮಾಣ್ಯ ಸ್ವೀಕೃತ್ಯ ಇಲ್ಲಿ ವಿಚಾರಣೆ ಅಂದರೆ ವಿಚಾರ ಮಾಡುವಿಕೆ ಎನ್ನತಕ್ಕಂಥದ್ದು ಕೇವಲ ವೇದಗಳನ್ನು ವೇದವಾಗಿ ಪ್ರಮಾಣವಾಗಿ ಸ್ವೀಕರಿಸಿ ಮಾತ್ರ ಅಲ್ಲ ಅದು ವೇದ ಅದನ್ನು ನಾವು ನಂಬಬೇಕು ಅದು ಹೇಳಿದ್ದನ್ನು ನಾವು ನಂಬಲೇಬೇಕು ಎನ್ನತಕ್ಕಂತಹ ಅದುವೇ ಪ್ರಮಾಣ ಎನ್ನುವಂಥ ಒಂದೇ ದೃಷ್ಟಿಯಿಂದ ಅಲ್ಲ ಕಿಂತರ್ಹಿ ಹಾಗಾದರೆ ಏನು ಬೇರೆ ವೇದಾಂತ ವಾಕ್ಯಾನಾಂ ಅನುಭವಾನುಸಾರಿ ಜ್ಞಾನಕಾರಣತ್ವಂ ಈ ವೇದಾಂತ ವಾಕ್ಯಗಳ ಅನುಭವಕ್ಕನುಸಾರವಾದ ಜ್ಞಾನ ಕಾರಣತ್ವವು ಕೂಡ ಇದೆ ವೇದಾಂತ ವಾಕ್ಯಗಳನ್ನು ತಮ್ಮ ಜೀವನದಲ್ಲಿ ಅನುಭವಿಸಿ ಅದು ಅನುಭವಕ್ಕೆ ಬಂದು ನಾವು ಆ ತಿಳುವಳಿಕೆಯನ್ನು ಪಡೆಯತಕ್ಕಂತಹ ಕಾರಣವು ಕೂಡ ಇದೆ ಕೇವಲ ವೇದ ಪ್ರಾಮಾಣ್ಯ ಮಾತ್ರವಲ್ಲ ವೇದ ಹೇಳಿದೆ ನಂಬುವ ಇಷ್ಟೇ ಅಲ್ಲ ಅದು ಅನುಭವಗಮ್ಯವಾಗಿ ಬಂದಂಥ ಒಂದು ಯಾವ ಕಾರ್ಯರೂಪವಾಗಿ ಅನುಭವಕ್ಕೆ ಬಂದಾಗ ಆ ಒಂದು ಆಧಾರವನ್ನು ಕೂಡ ಪ್ರಮಾಣವಾಗಿ ಇಟ್ಟುಕೊಂಡು ಮಾಡತಕ್ಕಂತಹ ವಿಚಾರಣೆ ಜ್ಞಾನಸ ಸ್ವತಃಸಿದ್ಧ ಅದ್ವಿತೀಯ ಬ್ರಹ್ಮಾತ್ಮ ಅವಗತಿ ಪರ್ಯಂತ ಅಭ್ಯುಪಗಮ್ಯ ಇತ್ಯುಕ್ತ ಜ್ಞಾನಸ ಸ್ವತಃಸಿದ್ಧ ಅದ್ವಿತೀಯ ಬ್ರಹ್ಮಾತ್ಮ ಅವಗದಿ ಪರ್ಯಂತತ್ವ ಜ್ಞಾನದ ಸ್ವಯಂ ಸಿದ್ಧವಾದಂತಹ ಅದ್ವಿತೀಯ ಬ್ರಹ್ಮಾತ್ಮದ ತಿಳುವಳಿಕೆಯವರೆಗಿನ ಜ್ಞಾನದ ಅಭ್ಯುಪಗಮ್ಯ ಅದನ್ನು ಹೊಂದಿ ಎಂಬುದಾಗಿ ಅದನ್ನು ಹೊಂದುವವರೆಗೆ ಅದು ಶ್ರವಣ ಅಂಥೇಳಿ ಜ್ಞಾನವು ಸ್ವಯಂ ನಮಗೆ ಸಿದ್ಧವಾಗುವವರೆಗೆ ಅದೇ ಅದಕ್ಕೆ ಪ್ರಮಾಣ ಕೇವಲ ನಂಬುವಂಥದ್ದು ಶ್ರದ್ಧೆ ಮಾತ್ರ ಅಲ್ಲ ವಾರ್ತಿಕಕಾರ ಇರಪಿ ಉಕ್ತಂ ಇದನ್ನು ವಾರ್ತಿಕಕಾರರು ಕೂಡ ಹೇಳ್ತಾರೆ ಸುರೇಶ್ವರಾಚಾರ್ಯರು ಬೃಹದಾರಣ್ಯಕ ವಾರ್ತಿಕದಲ್ಲಿ ಬೃಹದಾರಣ್ಯಕ ಉಪನಿಷತ್ತಿಗೆ ಶಂಕರಾಚಾರ್ಯರು ಭಾಷೆ ಬರೆದರು ಅದಕ್ಕೆ ವಾರ್ತಿಕ ಅಂತ ಹೇಳಿ ಪುನಃ ವ್ಯಾಖ್ಯಾನವನ್ನು ಶ್ಲೋಕ ರೂಪದಲ್ಲಿ ಬರೆದರು ಅವರು ಗದ್ಯ ರೂಪದಲ್ಲಿ ಭಾಷೆ ಬರೆದರೆ ಸುರೇಶ್ವರ ಶೃಂಗೇರಿಯ ಪ್ರಥಮ ಪೀಠಾಧಿಪತಿಗಳು ಮಂಡಲ ಮಿಶ್ರರಾಗಿದ್ದರು ಸುರೇಶ್ವರರಾಚಾರ್ಯರಾದರು ಅವರು ಶಂಕರಾಚಾರ್ಯ ಶಿಷ್ಯರು ಶಂಕರ ಭಾಷ್ಯ ಗದ್ಯರೂಪದಕ್ಕೆ ಪದ್ಯರೂಪ ಶ್ಲೋಕರೂಪದಲ್ಲಿ ವಾರ್ತಿಕವನ್ನು ಬರೆದರು ವೃತ್ತಿ ಅಥವಾ ವಾರ್ತಿಕ ಬೃಹಧಾರಣಿಕ ವಾರ್ತಿಕ ಅಂತೇಳಿ ಭಾಷ್ಯಕ್ಕೆ ವಾರ್ತಿಕ ಅವರೇನು ಹೇಳ್ತಾರೆ ಅದರಲ್ಲಿ ನೇದೋಕ್ತಿತೋ ವೇದ ಶ್ರದ್ಧೇಯಾರ್ಥ ಇಹ ಉಚ್ಯತೆ ನೇದೋಕ್ತಿತ ವೇದ ಶ್ರದ್ಧೇಯಾಥ ಇಹೋ ಉಚ್ಯತೆ ಕಿನ್ವಹೇತೂ ವೇದವಾಕ್ಯೇಶಸಂಭವಾ ಬೃಹದಾರ್್ಯಕ ವಾರ್ತಿಕ ಎರಡು ನಾಲ್ಕು ಮುನ್ನೂರ ಇಪ್ಪತ್ತೈದು ಇತಿ ಎಂಬುದಾಗಿ ಅಂತೇಳಿ ನಚ ನೇದೋಕ್ತಿತಃ ವೇದ ಶ್ರದ್ಧೆ ಅರ್ಥ ಇಹ ಉಚ್ಯತೆ ವೇದ ಎನ್ನುವ ಮಾತಿನಿಂದಲೇ ವೇದವನ್ನು ನಂಬಬೇಕು ಶ್ರದ್ಧೆಯಿಂದ ಅಂತೇಳಿ ಹೇಳ್ತಾ ಇಲ್ಲ ಇಲ್ಲಿ ಅದು ವೇದ ಹಾಗಾಗಿ ನಂಬು ಅದರಲ್ಲಿ ಹೇಳಿದೆ ವೇದದಲ್ಲಿ ಹೇಳಿದೆ ಹಾಗಾಗಿ ಅಂತೇಳಿ ಅಷ್ಟೇ ಅಲ್ಲ ಕಿಂತೂ ಅಮಾನತ್ವಹೇತೂ ವೇದವಾಕ್ಯು ಅಸಂಭವಾತ್ ಯಾಕಂದರೆ ವೇದವಾಕ್ಯಗಳಲ್ಲಿ ಕೇವಲ ಶ್ರದ್ಧೆಯನ್ನು ಮಾತ್ರ ಇಟ್ಟರೆ ಜ್ಞಾನವೂ ಉಂಟಾಗುವುದಿಲ್ಲ ಅದನ್ನ ಅನುಷ್ಠಾನ ಮಾಡಬೇಕು ಅದನ್ನ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅದನ್ನು ಅನುಷ್ಠಾನ ಮಾಡಬೇಕು ಅದನ್ನು ಅನುಭವಕ್ಕೆ ತಂದುಕೊಳ್ಬೇಕು ಆವಾಗ ಅದು ಸ್ವತಃ ಪ್ರಮಾಣವಾಗಿಬಿಡ್ತದೆ ಅತ ಎ ಚ ಭಾಷ್ಯಕಾರೋ ವಾಕ್ಯಶ್ರವಣ ಮಾತ್ರೇನ ಅಪಿ ಬ್ರಹ್ಮಾವಬೋಧೋ ಜಾಯತೆ ಇ ಆಹ ಹಾಗಾದ್ರಿಂದಲೇ ಭಾಷ್ಯಕಾರರು ಶಂಕರಾಚಾರ್ಯರು ಸೂತ್ರ ಭಾಷ್ಯದಲ್ಲಿ ವೇದಾಂತ ವೇದಾಂತವಾಕ್ಯಗಳ ಶ್ರವಣ ಮಾತ್ರದಿಂದಲೂ ಕೂಡ ಬ್ರಹ್ಮಬೋಧ ಬ್ರಹ್ಮಾವಬೋಧ ಆಗ್ತದೆ ಅಂತೇಳಿ ಹೇಳ್ತಾರೆ ಬ್ರಹ್ಮಜ್ಞಾನ ಆಗ್ತದೆ ಅಂಥೇಳಿ ಯಾ ಹಿ ಚೋದನ ಧರ್ಮಸಕ್ಷಣ ಸಾ ಸ್ವವಿಷಯ ನಿಯುಂಜಾನವ ಪುರುಷಮವೋಧಯತಿ ಹೇಗೆ ಧರ್ಮದ ಲಕ್ಷಣವು ಚೋದನೆಯೋ ಚೋದನೆ ಅಂದರೆ ಪ್ರಚೋದನೆ ಒಳ್ಳೆಯ ಮಾರ್ಗದಲ್ಲಿ ಪ್ರಚೋದಿಸ್ತಕ್ಕಂಥ ನಮ್ಮನ್ನು ಅದು ಧರ್ಮ ಅಂತೇಳಿ ಧರ್ಮದ ಲಕ್ಷಣ ಹೇಳಿದೆಯೋ ಸಾ ಅದೇ ಚೋದನೆಯು ಸ್ವೀಷಯ ನಿಯುಂಜಾನವರುಷನ್ ಅವಬೋಧಯತಿ ಅದೇ ಚೋದನೆಯು ತನ್ನ ವಿಷಯದಲ್ಲಿ ನಿಯೋಜಿತನಾದಂತಹ ಪುರುಷನನ್ನು ನಿಯೋಜ ಯಾವುದು ಈಗ ಧರ್ಮದ ವಿಚಾರವಾಗಿ ಚೋದಿಸುವಂತಹ ಶಕ್ತಿ ಯಾವುದು ಅದು ಪುರುಷ ಅಥವಾ ಆತ್ಮ ಅದನ್ನು ಆ ಚೋದನೆಯೇ ತಿಳಿಸ್ತದೆ ಯಾವುದನ್ನು ಈ ಆತ್ಮತತ್ವವನ್ನು ಅಂತ ಹೇಳ್ತಾರೆ ಬ್ರಹ್ಮಚೋದನಾತು ಪುರುಷಮ ಅವಬೋಧಯತಿ ಕೇವಲ ಅವಬೋಧಸ್ಯ ಚೋದನಾಜನ್ಯತ್ವಾರುಷೋ ಅವಬೋಧೇ ನಿಯುಜ್ಯತೆ ಬ್ರಹ್ಮಚೋದನೆಯಾದರೂ ಧರ್ಮಚೋದನೆ ಅಂತೇಳಿ ಹೇಳಿದರೆ ಹೇಗೆ ತನ್ನ ವಿಷಯದಲ್ಲಿ ಅದು ತೊಡಗಿಸ್ತರ್ತದೆ ಕೇಳು ಅಂಥೇಳಿ ಪ್ರಚೋದಿಸ್ತಕ್ಕಂಥ ಅದು ಶ್ರವಣ ಮಾಡು ಅಂಥೇಳಿ ಆದರೆ ಬ್ರಹ್ಮಚೋದನೆ ಏನು ಮಾಡ್ತದೆ ಅದು ಪುರುಷ ಅವಬೋಧ ಈ ಪುರುಷ ಅಥವಾ ಆತ್ಮತತ್ವವನ್ನು ತಿಳಿಸ್ತದೆ ಕೇವಲ ಅವಬೋಧಸೆಯ ಚೋದನಾಜನ್ಯತ್ವಾತ್ ನ ಪುರುಷ ಅವಬೋಧೋ ನಿಯುಜ್ಯತೆ ಅವಬೋಧೇ ನಿಯುಜ್ಯತೆ ಅಂದರೆ ಇಲ್ಲಿ ಚೋದನೆ ಕರ್ಮಕ್ಕೆಲ್ಲ ಶ್ರವಣ ಮಾಡುವಂತ ಹೇಳುವುದಕ್ಕಲ್ಲ ಇಲ್ಲಿ ಜ್ಞಾನವೇ ಬ್ರಹ್ಮಜ್ಞಾನವೇ ಉಂಟಾಗ್ತದೆ ಬ್ರಹ್ಮಚೋದನೆ ಅಂತೇಳಿ ಹೇಳಿದರೆ ಅಲ್ಲಿ ಧರ್ಮದ ಚೋದನೆಯಿಂದ ಧರ್ಮ ಮಾರ್ಗದಲ್ಲಿ ಕರ್ಮ ಮಾಡುವಿಕೆ ವೇದೋಕ್ತ ಕರ್ಮಾದಿಗಳನ್ನು ಮಾಡ ಅನುಷ್ಠಾನ ಮಾಡಲಿಕ್ಕೆ ಇರತಕ್ಕಂತಹ ಪ್ರಚೋದನೆ ಆದರೆ ಬ್ರಹ್ಮಚೋದನೆ ಅಂತೇಳಿ ಹೇಳಿದರೆ ಬ್ರಹ್ಮಜ್ಞಾನವೇ ಅದು ಕೈವಲ್ಯವನ್ನೇ ಪ್ರಾಪ್ತಿ ಮಾಡಿಕೊಡ್ತಕ್ಕಂಥದ್ದು ಅಂಥೇಳಿ ಯಥ ಅಕ್ಷಾರ್ಥ ಸನ್ನಿಕರ್ಷೇಣ ಅರ್ಥಾವಬೋಧೆ ತದ್ವತ್ ಇದು ಹೇಗೆ ಅಂತೇಳಿ ಹೇಳಿದರೆ ಯಥಾ ಅಕ್ಷರಾರ್ಥ ಸನ್ನಿಕರ್ಷೇಣ ಅರ್ಥಾವಬೋಧೆ ತದ್ವತ್ತು ಈಗ ವಾಕ್ಯವು ಪದಗಳಿಂದ ಮಾಡಲ್ಪಟ್ಟಿದೆ ಪದವು ಅಕ್ಷರಗಳಿಂದ ಮಾಡಲ್ಪಟ್ಟಿದೆ ಹೇಗೆ ಅಕ್ಷರಗಳು ಅಕ್ಷರ ಸೇರಿಕೊಂದು ಪದ ಆಗಿ ಅದೊಂದು ಅರ್ಥವೊತ್ತಾದ ಪದ ಆಗಿರ್ತದೋ ಆ ಅಕ್ಷರಗಳ ಸಮೂಹವಾದ ಪದ ಪದಗಳ ಸಮೂಹವಾದ ವಾಕ್ಯ ಅರ್ಥವೊತ್ತಾದ ಪದಗಳ ಸಮೂಹವೇ ವಾಕ್ಯ ಅರ್ಥವೊತ್ತಾದ ಅಕ್ಷರಗಳ ಗುಂಪು ಕೂಡುವಿಕೆಯೇ ಪದ ಹೀಗೆ ಇಂತಹ ಒಂದು ಸಮೂಹದಿಂದ ಹೇಗೆ ಅವುಗಳ ಪರಸ್ಪರ ಸಂಬಂಧದಿಂದ ಅರ್ಥವು ನಮಗೆ ತಿಳಿದು ಬರ್ತದೋ ಒಂದು ವಿಷಯದ ವಿಚಾರದ ಅರ್ಥ ಅದೇ ರೀತಿಯಲ್ಲಿ ಈ ಬ್ರಹ್ಮದ ತಿಳುವಳಿಕೆಯಿಂದ ಆತ್ಮದ ತಿಳುವಳಿಕೆ ಆಗ್ತದೆ ಅಥವಾ ಬ್ರಹ್ಮಾತ್ಮದ ತಿಳುವಳಿಕೆ ಎನ್ನತಕ್ಕಂಥದ್ದು ವೇದಾಂತ ವಾಕ್ಯದ ಶ್ರವಣದಿಂದ ಆಗ್ತದೆ ಅಂದರೆ ಅದರ ಬಗ್ಗೆ ಹೇಳ್ತಕ್ಕಂಥ ವಾಕ್ಯಗಳಿಂದ ಅದರ ತಿಳುವಳಿಕೆ ಉಂಟಾಗ್ತದೆ ಅಂದರೆ ವೇದಾಂತ ಶ್ರವಣಜನ್ಯ ಜ್ಞಾನೇ ನ ವಿಧಿ ಸಂಭವತಿ ಇತ್ಯುಕ್ತ ಮಾತ್ರ ಅಂದರೆ ವೇದಾಂತ ಶ್ರವಣಜನ್ಯವಾದ ಜ್ಞಾನ ಯಾವುದಿದೆ ಅದಕ್ಕೆ ವಿಧಿ ಅಂಥೇಳಿ ಇಲ್ಲ ನಾ ವಿಧಿ ಸಂಭವತಿ ಇತ್ಯಂ ಹತ್ರ ಅದು ಕೇಳಿದರೆ ಶ್ರವಣ ಮಾಡಿದರೆ ಅರ್ಥ ಆಗ್ತದೆ ಅಂಥೇಳಿ ಅದಕ್ಕೆ ಈ ಕರ್ಮ ಮಾಡಲಿಕ್ಕಿದ್ದ ಹಾಗೆ ಈಗ ಉದಾಹರಣೆಗೆ ವೇದೋಕ್ತ ಕರ್ಮಗಳನ್ನು ಮಾಡಲಿಕ್ಕೆ ವಿಧಿವಿಧಾನಗಳಿದೆ ಅವನಿಗೆ ಉಪನಯನಾದಿ ಸಂಸ್ಕಾರಗಳಾಗಿರಬೇಕು ವೇದಾಧಿಕಾರ ಬರಬೇಕಿದ್ದರೆ ಇನ್ನು ಯಜ್ಞಾಧಿಕಾರ ಬರಬೇಕಿದ್ದರೆ ಅವನು ಗೃಹಸ್ಥನಾಗಿರಬೇಕು ವಿವಾಹಿತನಾಗಿರಬೇಕು ಇತ್ಯಾದಿಗಳೆಲ್ಲ ಇವೆ ಆಮೇಲೆ ಆದರೆ ವೇದಾಂತ ಶ್ರವಣಕ್ಕೆ ಹಾಗೇನಿಲ್ಲ ಕೇವಲ ಯಾವುದು ಬ್ರಹ್ಮವನ್ನು ತಿಳಿಯಬೇಕು ಆತ್ಮವನ್ನು ತಿಳಿಬೇಕು ಅನ್ನೋದಕ್ಕಂತಹ ಜಿಜ್ಞಾಸೆ ಇದ್ದರೆ ಆಯಿತು ಆಮೇಲೆ ನಿತ್ಯಾನಿತ್ಯವೇಗ ಇಹಾಮೂತ್ರ ಬಲಭೋಗ ವಿರಾಗ ಶಮದ ಮಾಲಿ ಷಟ್ ಸಂಪತ್ತಿ ಮೋಕ್ಷತ್ವ ಇವು ಸಾಧನ ಚತುಷ್ಟಯ ಸಂಪನ್ನತೆ ಇವುಗಳನ್ನು ಈ ನಾಲ್ಕು ಇದ್ದರೆ ಬಹುಬೇಗನೆ ಸುಲಭವಾಗಿ ಬ್ರಹ್ಮಜ್ಞಾನವನ್ನು ಪಡೀಬೋದು ಅಂತೇಳಿ ಜ್ಞಾತು ಇಚ್ಛಾ ಜಿಜ್ಞಾಸಾ ಈಗ ಜಿಜ್ಞಾಸೆ ಅಂತೇಳಿದ್ರೆ ಏನು ತಿಳುವಳಿಕೆ ತಿಳುವ ತಿಳಿಯಬೇಕು ಅನ್ನೋ ತಂದು ಇಚ್ಛೆ ಇದ್ದರೆ ಸಾಕು ಜಿಜ್ಞಾಸೆ ಇದ್ದರೆ ಸಾಕು ಯಾವುದಕ್ಕೆ ಜ್ಞಾ ಈ ಬ್ರಹ್ಮಜ್ಞಾನ ಆಗಲಿಕ್ಕೆ ಆ ಜಿಜ್ಞಾಸೆ ಅಂತ ಹೇಳಿದ್ರೇನು ಜ್ಞಾತು ಇಚ್ಛಾ ತಿಳಿಯುವ ಇಚ್ಛೆ ಪಾತು ಇಚ್ಛಾ ಪಿ ಪಾಸ ಪಠಿತು ಇಚ್ಛಾ ಪಿ ಪಠಿಶ ಎಲ್ಲ ಆ ಇಚ್ಛೆ ಅದಕ್ಕೆ ಆ ರೀತಿ ಶಬ್ದ ಬರ್ತದೆ ಇಚ್ಛೆ ಇರಲಿಕ್ಕೆ ಅಂಥೇಳಿ ಇಚ್ಛಾ ಅರ್ಥಕ್ಕ ಅದು ಇಚ್ಛಾ ಅಂದರೆ ತಿಳಿಯುವವರೆಗೆ ಅವಗತಿಪರ್ಯಂತ ಇಚ್ಛಾ ಕರ್ಮ ಫಲ ವಿಷಯವಾ ಫಲೇ ಫಲ ವಿ ವಿಷಯತ್ವಾಛಾ ಇಚ್ಛೆಗೆ ಫಲ ವಿಷಯವಾಗಿರ್ತದೆ ಒಂದು ಇಚ್ಛೆ ಅಂತ ಹೇಳಿದರೆ ಅದಕ್ಕೆ ಏನೋ ಒಂದು ಫಲ ಇರ್ತದೆ ಹಾಗಾಗಿ ಇಚ್ಛೆ ಅಂತೇಳಿ ಹೇಳ್ತದೆ ಅಂದರೆ ಇಲ್ಲಿ ಯಾವ ಕರ್ಮ ಇದೆ ತಿಳಿಯುವ ಕರ್ಮ ಇದೆ ಯಾವುದನ್ನು ಬ್ರಹ್ಮಾತ್ಮವನ್ನು ಜ್ಞಾನ ಹಿ ಪ್ರಮಾಣ ಅವಗಂ ಬ್ರಹ್ಮ ಜ್ಞಾನ ಪ್ರಮಾಣದಿಂದ ತಿಳಿಯಲು ಇಷ್ಟವಾದದ್ದು ಯಾವುದು ಬ್ರಹ್ಮ ಬ್ರಹ್ಮಾವಗತಿರ್ಹಿ ಪುರುಷಾರ್ಥ ಬ್ರಹ್ಮನನ್ನು ತಿಳಿಯುವಂಥದ್ದೇ ಪುರುಷಾರ್ಥವು ಮೋಕ್ಷ ಅಂತ ಹೇಳಿದ್ರೆ ಅದೇ ಸಂಸಾರ ಬೀಜ ಅವಿದ್ಯಾ ಅವಿದ್ಯಾದಿ ಅನರ್ಥ ನಿಬರ್ಹಣಾತ್ ಬ್ರಹ್ಮನವನ್ನು ತಿಳಿಯುವುದೇ ಪುರುಷಾರ್ಥ ಪರಮಪುರುಷಾರ್ಥ ಮೋಕ್ಷ ಯಾಕೆ ಅದು ನಿಶೇಷವಾಗಿ ಸಂಸಾರದ ಬೀಜ ರೂಪವಾದ ಅವಿದ್ಯಾದಿಗಳನ್ನು ಅವಿದ್ಯಾದಿ ಅನರ್ಥಗಳನ್ನು ದೂರ ಮಾಡುತ್ತದೆ ಆದ್ದರಿಂದ ಅದೇ ಪರಮಪುರುಷಾರ್ಥ ಬ್ರಹ್ಮವನ್ನು ತಿಳಿಯುವಂಥದ್ದು ತಸ್ಮಾತ್ ಬ್ರಹ್ಮ ಜಿಜ್ಞಾಸಿತವ್ಯಂ ಆದ್ದರಿಂದ ಬ್ರಹ್ಮವನ್ನು ತಿಳಿಯಲು ಇಚ್ಛಿಸಬೇಕು ಬಯಸಬೇಕು ಅಂತೇಳಿ ಸೂತ್ರ ಭಾಷೆ ಒಂದು ಒಂದು ಒಂದರಲ್ಲಿ ಪಾದ ಆರಲ್ಲಿ ಹೇಳ್ತಾರೆ ಶಂಕರ ಭಾಷ್ಯದಲ್ಲಿ ಅಥಾತೋ ಬ್ರಹ್ಮಜಿಜ್ಞಾಸಾ ಸೂತ್ರ ಮೊದಲ ಸೂತ್ರ ಅದರಲ್ಲಿ ಅಥಾ ಅಥಃ ಬ್ರಹ್ಮ ಇಷ್ಟಕ್ಕೆ ಹೇಳಿ ಆಮೇಲೆ ಜಿಜ್ಞಾಸೆ ಎನ್ನುವ ಶಬ್ದದ ವಿವರಣೆಯಲ್ಲಿ ಈ ರೀತಿ ಹೇಳಿದ್ದಾರೆ ಶಂಕರಾಚಾರ್ಯರು ಅನುಭವ ಫಲಾವಸಾನ ಪರ್ಯಂತಂ ವಾಕ್ಯವಿಚಾರಣಾ ಕರ್ತವ್ಯ ಇತ್ಯುಕ್ತತ್ರ ಇಲ್ಲಿ ಏನು ಹೇಳಿದೆ ಇತ್ತಿ ಇತಿ ಉಕ್ತಂ ಅತ್ರ ಅತ್ರ ಉಕ್ತಂ ಇಲ್ಲಿ ಹೇಳಿದೆ ಇತಿ ಎಂಬುದಾಗಿ ಏನೆಂಬುದಾಗಿ ಅನುಭವ ಫಲಾವಸಾನ ಪರ್ಯಂತ ವಾಕ್ಯವಿಚಾರಣಾ ಕರ್ತವ್ಯ ಅನುಭವವೆಂಬ ಫಲವು ಉಂಟಾಗುವವರೆಗೆ ವೇದಾಂತ ವಾಕ್ಯಗಳ ವಿಚಾರಣೆಯು ಮಾಡಲ್ಪಡಬೇಕು ಅಂಥೇಳಿ ವೇದಾಂತ ವಾಕ್ಯಗಳು ಶ್ರವಣಮಾನ ನಿಧಾಸಾದಿಗಳನ್ನು ಮಾಡಬೇಕು ಅದರ ಅನುಭವ ನಮಗೆ ಉಂಟಾಗುವವರೆಗೆ ಬ್ರಹ್ಮಾತ್ಮದ ಅನುಭವ ಲೋಕೇಪಿ ಇದಂ ಪಶ್ಯ ಇದರ್ಣಯ ಇತಿ ಚ ಏವಂಜಾತೀಯ ಕೇಶು ಲೋಕದಲ್ಲಿಯೂ ಕೂಡ ಲೌಕಿಕ ವ್ಯವಹಾರದ ವಿಷಯದಲ್ಲಿಯೂ ಕೂಡ ಇದನ್ನು ನೋಡು ಇದನ್ನು ಕೇಳು ಈ ರೀತಿಯಾದಂತಹ ಈ ಜಾತಿಯ ನಿರ್ದೇಶಗಳು ಸೂಚನೆಗಳು ಆ ಸೂಚನೆಗಳಲ್ಲಿ ಪ್ರಣಿಧಾನ ಮಾತ್ರ ಕುರು ಗಮನ ಗಮನವಿಟ್ಟು ಕೇಳು ಅಂತೇಳಿ ಹೇಳ್ತಾರೆ ನ ಸಾಕ್ಷಾತ್ ಕುರು ಇತಿ ಸಾಕ್ಷಾತ್ ಜ್ಞಾನವನ್ನೇ ಅಲ್ಲ ಮಾಡುವಂಥದ್ದು ಅದರಲ್ಲಿ ಗಮನ ಕೊಟ್ಟು ಕೇಳುವಂಥದ್ದಷ್ಟೇ ಪ್ರಣಿಧಾನ ಮಾತ್ರ ಕೊರು ಗಮನವಿಟ್ಟು ಅಂಥದ್ದನ್ನು ಕೇಳಬೇಕು ಅಂತೇಳಿ ಅಷ್ಟೇ ಹೊರತು ಸಾಕ್ಷಾತ್ ಜ್ಞಾನವನ್ನೇ ಮಾಡಲಿಕ್ಕಾಗ್ತದ ಜ್ಞಾನ ತಿಳ್ಕೊಳ್ಳುವಂಥ ವಿಚಾರ ಅದು ಜ್ಞಾನ ಮಾಡಲಿಕ್ಕಿಲ್ಲ ಅದು ಕರ್ಮ ಅಲ್ಲ ಅದು ಕರ್ಮ ಅಂದರೆ ಮಾಡುವಂಥದ್ದು ಜ್ಞಾನ ಆಗುವಂಥದ್ದು ಅಥವಾ ತಿಳ್ಕೊಳ್ಳುವಂಥದ್ದು ಜ್ಞೇಯಾಭಿಮುಖ ಅಪಿ ಜ್ಞಾನಂ ಕದಾಚಿ ಜಾಯತೆ ಕದಾಚಿ ತಿಳಿಯುವ ವಸ್ತುವಿನ ಕಡೆಗೆ ಮುಖ ಮಾಡಿ ಇದ್ದವನಿಗೂ ಕೂಡ ಜ್ಞಾನವು ಕೆಲವೊಂದು ಬಾರಿ ಉಂಟಾಗ್ತದೆ ಕೆಲವೊಂದು ಬಾರಿ ಉಂಟಾಗುವುದಿಲ್ಲ ಯಾವುದೇ ವಿಚಾರದ ಬಗ್ಗೆ ತಸ್ಮಾತ್ ಹಾಗಾದ್ರಿಂದ ತಂಪ್ರತಿ ಜ್ಞಾನ ವಿಷಯ ಏವ ದರ್ಶಯಿತವ್ಯ ಅಂಥವನ ಕಡೆಗೆ ಜ್ಞಾನ ವಿಷಯವು ಮಾತ್ರ ತೋರಿಸಲ್ಪಡಬೇಕು ಜ್ಞಾಪಯಿತು ಕಾಮೇನ ಅದನ್ನು ಪುನಃ ಪುನಃ ಜ್ಞಾಪಿಸುತ್ತಾ ನೆನಪಿಸುತ್ತಾ ಜ್ಞಾನ ವಿಚಾರವನ್ನು ಪುನಃಪುನಃ ಹೇಳಬೇಕು ನೀನು ಆತ್ಮಸ್ವರೂಪನು ನೀನು ಬ್ರಹ್ಮಸ್ವರೂಪನು ಎಂದು ಮುಂತಾಗಿ ಹಾಗಾಗಿ ಹೇಳ್ತಾ ಇದ್ದರೆ ಅದರ ತಿಳುವಳಿಕೆ ತಸ್ಮಿನ್ ತಸ್ಮ್ದರ್ಶಿತೆ ಸ್ವಯಮೇವ ಯಥಾ ವಿಷಯ ಯಥಾ ಪ್ರಮಾಣಂಚ ಜ್ಞಾನಮ್ ಉತ್ಪದ್ಯತೆ ಅದನ್ನ ತೋರಿಸಿದರೆ ಆ ಜ್ಞಾನ ವಿಷಯವನ್ನು ಚೆನ್ನಾಗಿ ಮನದಟ್ಟು ಮಾಡಿಸಿದರೆ ಸ್ವಯಮೇವ ಯಥಾ ವಿಷಯ ಯಥಾ ಪ್ರಮಾಣಂಚ ಜ್ಞಾನಂ ಉತ್ಪದ್ಯತೆ ಜ್ಞಾನವು ತಾನೇ ತಾನಾಗಿ ಆ ವಿಷಯಕ್ಕೆ ಆ ಹೇಳಿದಂಥ ವಿಚಾರಕ್ಕೆ ವಿಚಾರವನ್ನು ಮೀರದಂತೆ ಆ ಪ್ರಮಾಣಕ್ಕೆ ಅನುಸಾರವಾಗಿ ಹೇಳಿದಂಥ ವಾಕ್ಯದ ಪ್ರಮಾಣಕ್ಕೆ ಅನುಸಾರವಾಗಿ ಜ್ಞಾನವು ಉಂಟಾಗ್ತದೆ ಸೂತ್ರಭಾಷ್ಯ ಮೂರು ಎರಡು ಇಪ್ಪತ್ತೊಂದು ಪಾದ ಮುನ್ನೂರ ಅರುವತ್ತೆರಡು ಲೋಕೆ ಶ್ರವಣ ಶಬ್ದನ ಪದಾರ್ಥ ಜ್ಞಾನಾರ್ಥಂ ಶ್ರೋತ್ರೇಂದ್ರಿಯ ಪ್ರಣಿಧಾನಿ ಪ್ರಯತ್ನರೂಪ ಕ್ರಿಯಾ ವಿವಕ್ಷತೆ ಲೋಕದಲ್ಲಿ ಜಗತ್ತಿನಲ್ಲಿ ಲೌಕಿಕವಾಗಿ ಶ್ರವಣ ಶಬ್ದ ಶ್ರವಣ ಅಂತ ಹೇಳಿದರೆ ಪದಾರ್ಥ ಜ್ಞಾನಾರ್ಥಂ ಯಾವುದೇ ಪದಾರ್ಥದ ತಿಳುವಳಿಕೆಗಾಗಿ ಅಂದರೆ ಪದ ಮತ್ತು ಅರ್ಥ ಯಾವುದೇ ಒಂದು ಹೇಳಿದ ಉಚ್ಚರಿಸಿ ಉಚ್ಚರಿಸಿದಂತಹ ಪದದ ಅರ್ಥವನ್ನು ತಿಳುವ ತಿಳಿಯುವುದಕ್ಕೋಸ್ಕರವಾಗಿ ಶ್ರೋತ್ರ ಎಂದ್ರೆ ಪ್ರಣಿಧಾನಿ ಗಮನವಿಟ್ಟು ಕೇಳತಕ್ಕಂತಹದ್ದು ಪ್ರಯತ್ನರೂಪ ಅಂತಹ ಪ್ರಯತ್ನರೂಪವಾದ ಕ್ರಿಯೆಯೇ ಹೇಳಲ್ಪಡ್ತದೆ ಶ್ರವಣ ಅಂತ ಹೇಳಿದರೆ ಲೋಕದಲ್ಲಿ ಶ್ರಾವಣ ಜ್ಞಾನಂತೂ ಕೇಳಿದಂತಹ ಕೇಳಿದಿರಿದಂತಹ ಜ್ಞಾನಮಾದರೂ ಪ್ರಮಾಣತಂತ್ರಂ ವಸ್ತುತಂತ್ರ ನ ವಿಧೇಯಂ ಇತ್ಯ ಮಾತ್ರ ಹೀಗೆ ಕೇಳಿರತಕ್ಕಂತಹ ಜ್ಞಾನವನ್ನು ಜ್ಞಾನವಾದರೂ ಜ್ಞಾನವನ್ನಾದರೂ ಪ್ರಮಾಣತಂತ್ರ ಮತ್ತು ವಸ್ತುತಂತ್ರ ಅಂಥೇಳಿ ಎರಡು ವಿಧವಾಗಿ ಇಲ್ಲಿ ತಿಳಿಯಬಾರದು ಅಂತೇಳಿ ಹೇಳ್ತಾರೆ ಪ್ರಮಾಣತಂತ್ರ ಅಂದರೆ ಪ್ರಮಾಣದಲ್ಲಿ ಯಾವ ಶ್ರುತಿ ವಾಕ್ಯ ವೇದಾಂತ ವಾಕ್ಯ ಹೇಳಿದೆಯೋ ಆ ವಾಕ್ಯದಲ್ಲಿ ಆ ವಾಕ್ಯಕ್ಕೆ ನಿಷ್ಠವಾಗಿರತಕ್ಕಂಥದ್ದು ಒಂದು ಇನ್ನೊಂದು ವಸ್ತುತಂತ್ರ ಅಂದರೆ ಬ್ರಹ್ಮ ವಸ್ತುವಿಗೆ ನಿಷ್ಠವಾಗಿರತಕ್ಕಂಥದ್ದು ಒಂದು ಅಂಥೇಳಿ ಬೇರೆ ಬೇರೆ ಅಂತೇಳಿ ತಿಳಿಬಾರ್ದು ಬ್ರಹ್ಮ ವಸ್ತುವನ್ನು ಹೇಳ್ತಕ್ಕಂತಹ ಪ್ರಮಾಣ ವಾಕ್ಯಗಳನ್ನೇ ಹೇಳುವಂಥದ್ದು ಹಾಗಾಗಿ ಪ್ರಮಾಣ ತಂತ್ರ ಬೇರೆ ವಸ್ತು ತಂತ್ರ ಬೇರೆ ಅಲ್ಲ ಬ್ರಹ್ಮ ವಸ್ತುವನ್ನು ಕುರಿತಾದ ಪ್ರಮಾಣ ವಾಕ್ಯಗಳೇ ಮನನಂ ನಾಮ ಇದು ಶ್ರವಣ ಅಂತೇಳಿ ಆಯ್ತು ಮನನ ಅಂದ್ರೆ ಏನು ಮನನಂ ನಾಮ ಶ್ರುತಿ ದರ್ಶಿತ ಮಾರ್ಗೇಣ ಏವ ಅದ್ವಿತೀಯ ಬ್ರಹ್ಮಾತ್ಮ ಸ್ವರೂಪ ನಿಶ್ಚಯಾರ್ಥಂ ಅನುಸ್ರಿಯಮಾಣ ಮನನ ಅಂತೇಳಿ ಹೇಳಿದ್ರೆ ಶ್ರುತಿ ದರ್ಶಿತ ಮಾರ್ಗೇಣ ಏವ ಶ್ರುತಿಗಳು ತೋರಿಸಿಕೊಟ್ಟಂತಹ ಮಾರ್ಗದಿಂದಲೇ ಅದ್ವಿತೀಯ ಬ್ರಹ್ಮಾತ್ಮ ಸ್ವರೂಪ ನಿಶ್ಚಯಾರ್ಥಂ ಅದ್ವಿತೀಯವಾದ ಬ್ರಹ್ಮಾತ್ಮದ ಸ್ವರೂಪವನ್ನು ನಿಶ್ಚಯಿಸುವುದಕ್ಕಾಗಿ ಅನುಸ್ರೀಯಮಾನ ಅನುಸರಿಸತಕ್ಕಂತಹ ಅನುಭವಾನುಸಾರಿ ಅನ್ವಯ ವ್ಯತಿರೇಕಣ ಹರ್ಕಃಕ್ತ ಅನುಭವಕ್ಕೆ ಅನುಸಾರವಾದಂತಹ ಅನ್ವಯ ವ್ಯತಿರೇಕಣವಾದಂತಹ ಲಕ್ಷಣ ರೂಪವಾದಂತಹ ತರ್ಕ ಅದೇ ಮನನ ಮನಸ್ಸಿನಲ್ಲಿ ಮಾಡತಕ್ಕಂತಹ ತರ್ಕ ಯಾವುದು ತರ್ಕ ಶ್ರುತಿ ದರ್ಶಿದ ಮಾರ್ಗದಲ್ಲಿಯೇ ಶ್ರುತಿಗಳು ಏನು ಹೇಳ್ತೋ ವೇದಗಳು ಉಪನಿಷತ್ತುಗಳು ಆ ಮಾರ್ಗದಲ್ಲಿ ಅನ್ವಯ ವ್ಯತಿರೇಕ ಲಕ್ಷಣಾತ್ಮಕವಾಗಿ ತರ್ಕವನ್ನು ಮಾಡ್ತಕ್ಕಂಥದ್ದು ಅನ್ವಯ ಅಂದರೆ ಇದು ಅದಕ್ಕೆ ಸರಿ ಹೊಂದುತ್ತದೆ ಅಂತ ಹೇಳಿ ಯಾವುದು ಬ್ರಹ್ಮಾತ್ಮ ಅಂತ ಹೇಳ್ತಕ್ಕಂಥದ್ದು ವ್ಯತಿರೇಕ ಅಂದರೆ ಇದಲ್ಲ ಅಂತ ಹೇಳ್ತಕ್ಕಂಥ ಯಾವುದಲ್ಲ ಅಂಥೇಳಿ ಆತ್ಮ ಅನಾತ್ಮ ಇದು ಆತ್ಮ ಹೌದು ಇದು ಆತ್ಮ ಅಲ್ಲ ಇದು ಅನ್ವಯ ಮತ್ತು ವ್ಯತಿರೇಕ ಲಕ್ಷಣ ರೂಪವಂಥ ತರ್ಕ ಸಂಕಲ್ಪ ವಿಕಲ್ಪ ಅಂತೇಳಿ ಹೇಳ್ತಕ್ಕಂಥದ್ದು ಈ ಇತಿ ಆದ ಅನುಭವಾನುಸಾರಿಯಾದಂಥ ತರ್ಕ ಇದು ಹಾಗೆ ಶ್ರುತಿ ಮಾರ್ಗ ಶ್ರುತಿ ಪ್ರಮಾಣಕ್ಕೆ ಅನುಸಾರವಾದಂಥ ತರ್ಕ ಅನ್ವಯ ವ್ಯತಿರೇಕ ರೂಪವಾದಂತಹ ತರ್ಕ ಅದ್ವಿತೀಯ ಬ್ರಹ್ಮಾತ್ಮ ಸ್ವರೂಪ ನಿಶ್ಚಯಕ್ಕೋಸ್ಕರವಾಗಿ ಅನುಸರಿಸತಕ್ಕಂಥ ತರ್ಕ ಮನನ ಮನಸ್ಸಿನಲ್ಲಿ ಮಾಡತಕ್ಕಂಥದ್ದು ಇದೇ ಮನನ ಅಂತೇಳಿ ಹೇಳಲ್ಪಟ್ಟಿದೆ ನೋ ಪ್ರಮಾಣಾಂತರ ವಿರೋಧ ಶಂಕಾ ನಿವಾರಣಾರ್ಥಂ ಆದ್ರಿಯಮಾಣ ಇನ್ನೊಂದು ಪ್ರಮಾಣವನ್ನು ವಿರೋಧಿಸತಕ್ಕಂಥದ್ದಲ್ಲ ಪ್ರಮಾಣಾಂತರ ವಿರೋಧ ನ ಶಂಕಾ ನಿವಾರಣಾರ್ಥ ಆದ್ರಿಯಮಾಣ ಇದು ಶಂಕೆಯ ನಿವಾರಣೆಗೋಸ್ಕರವಾಗಿ ಮಾಡತಕ್ಕಂತಹ ಅನುಮಾನಾದಿಲಕ್ಷಣ ತರ್ಕ ಇಹ ಸಂಭವತಿ ಇಲ್ಲಿ ಅನುಮಾನಾದಿಲಕ್ಷಣ ರೂಪವಾದಂತಹ ತರ್ಕವು ಇಲ್ಲಿ ನಡೆಯುವುದಿಲ್ಲ ವೇದಾಂತದ ಮನನ ವಿಚಾರದಲ್ಲಿ ಇನ್ನೊಂದು ಪ್ರಮಾಣವನ್ನು ವಿರೋಧಿಸ್ತಕ್ಕಂತಹ ಆಮೇಲೆ ಸಂಶಯ ನಿವಾರಣೆಗೋಸ್ಕರ ಅನುಮಾನಾದಿ ಲಕ್ಷಣವನ್ನು ಅಂದರೆ ಅನುಮಾನ ಲಕ್ಷಣ ಅಂತ ಹೇಳಿದರೆ ಹೋಗೆ ಆಡತಾ ಇರ್ತದೆ ಒಂದು ಕಡೆ ಅಲ್ಲಿ ಬೆಂಕಿ ಇರ್ಬೋದು ಅಂತೇಳಿ ಅನುಮಾನ ಮಾಡ್ತಕ್ಕಂಥದ್ದು ಆ ರೀತಿಯಾದ ಅದು ತರ್ಕ ಅನುಮಾನ ಲಕ್ಷಣವಾದಂಥ ತರ್ಕ ಅಂಥದ್ದಲ್ಲ ಇದು ಇದು ಅನುಭವ ಅನುಸಾರಿಯಾದಂಥ ತರ್ಕ ಶ್ರುತಿ ಮಾರ್ಗದಲ್ಲಿ ಅದ್ವಿತೀಯ ಬ್ರಹ್ಮಾತ್ಮ ಸ್ವರೂಪದ ನಿಶ್ಚಯಿಸಲಿಕ್ಕೆ ಅನುಸರಿಸತಕ್ಕಂತಹ ಅನುಭವಾನುಸಾರಿಯಾದಂತಹ ಅನ್ವಯ ವ್ಯತಿರೇಕ ಆದಿ ಲಕ್ಷಣಗಳನ್ನು ಕೂಡಿರತಕ್ಕಂತಹ ತರ್ಕ ಅದು ಮನನ ವೇದಾಂತ ವಾಕ್ಯಗಳ ಮನನ ಅಂತ ಹೇಳಿದರೆ ಲೌಕಿಕ ತರ್ಕ ಅಲ್ಲ ಅನುಮಾನ ಆದಿ ಲಕ್ಷಣ ಉಳ್ಳದ್ದು ಆಗಿರ್ಬೋದ ಹೀಗಿರ್ಬೋದಾ ಅಂತೇಳಿ ಅಲ್ಲ ಅಂತೇಳಿ ಹೇಳ್ತಾರೆ ಶ್ರುತಿ ಪ್ರಮಾಣವಾಗಿ ಇಟ್ಟುಕೊಂಡು ಅಲ್ಲಿ ಏನು ಹೇಳಿದೆ ಅದನ್ನು ಇಲ್ಲಿ ಅನುಭವಿಸ್ತಕ್ಕಂಥದ್ದು ಅನ್ನೋ ಈ ಲಕ್ಷಣಗಳಿಂದ ಊಹಿಸಿ ಅದನ್ನು ತರ್ಕಿಸಿ ಮನಸ್ಸಿನಲ್ಲಿ ಅಂಥೇಳಿ ಅದು ವೇದಾಂತದ ಮನನ ಅಂತೇಳಿದರೆ ಪ್ರಮಾಣಾಂತರ ವಿಷಯತ್ವಾದ ಬ್ರಹ್ಮಣ ತಾದೃಶಯ ಅನುತ್ಥಾನಾತ್ ಪ್ರಮಾಣಾಂತರ ವಿಷಯತ್ವಾದು ಬೇರೆ ಪ್ರಮಾಣಗಳ ವಿಷಯದಿಂದಾಗಿ ಬ್ರಹ್ಮಣ ತಾದೃಶೆಯವ ಅನುತ್ಥಾನತ್ ಯಾಕೆ ಬ್ರಹ್ಮದ ಕುರಿತಾಗಿ ಅಂತಹ ಶಂಕೆ ಸಂದೇಹಗಳು ಉಂಟಾಗುವುದೇ ಇಲ್ಲವಾದ್ದರಿಂದ ಬೇರೆ ಪ್ರಮಾಣಗಳ ಅಗತ್ಯ ಇಲ್ಲ ಶ್ರುತಿ ಪ್ರಮಾಣವೇ ಇದಕ್ಕೆ ಪ್ರಮಾಣ ಪರಮ ಪ್ರಮಾಣ ಯಥಾ ಭಾಷ್ಯಕಾರ ಶಂಕರಾಚಾರ್ಯರು ಭಾಷ್ಯಕಾರರು ಹೇಳ್ತಾರೆ ನತಿಗಂಭೀರಂ ಭಾವಯ ಭಾವಯಾಥಾತ್ಮ್ಯ ಮುಕ್ತಿ ನಿಬಂಧನ आगम अंतरेण उत्प्रेक्षिम अभी शक्य नी इदंतिरमी गंभीरवु इद भावयाथात्म्य भावने सरी हो तकू मुक्तिबंधन मुक्त मुक्ति ಆಗಮಂ ಅಂತರೇಣ ಉತ್ಪ್ರೇಕ್ಷಿತ ಅಪಿ ಶಕ್ಯಂ ಆಗಮ ಅಂತರೇಣ ಉತ್ಪ್ರೇಕ್ಷಿತಮಿ ಶಕ್ಯಂ ಆಗಮವಿಲ್ಲದೆ ಅಂದರೆ ವೇದವಿಲ್ಲದೆ ವೇದದ ಆಧಾರ ಶೃತಿಯ ಆಧಾರವಿಲ್ಲದೆ ಉತ್ಪ್ರೇಕ್ಷೆಯ ರೂಪದಲ್ಲಿ ಇದನ್ನು ವಿವರಿಸಲಿಕ್ಕೆ ವರ್ಣಿಸಲಿಕ್ಕೆ ಸಾಧ್ಯ ಇರುವಂಥದ್ದಲ್ಲ ಇದು ಆಗಮ ಪ್ರಮಾಣದ ಆಧಾರದಿಂದಲೇ ಇದನ್ನು ನಾವು ವಿವರಿಸುವಂಥದ್ದು ರೂಪಾದಿ ಅಭಾವತ್ ಹೀ ನ ಅಯಂ ಅರ್ಥ ಪ್ರತ್ಯಕ್ಷ ಗೋಚರ ವೇದಾಂತವಾಕ್ಯದ ಅರ್ಥ ಅಥವಾ ಬ್ರಹ್ಮತತ್ವದ ಅರ್ಥವು ಕಣ್ಣಿಗೆ ಪ್ರತ್ಯಕ್ಷವಾಗಿ ಗೋಚರಿಸ್ತಕ್ಕಂಥದ್ದಲ್ಲ ಯಾಕೆ ಅದಕ್ಕೆ ರೂಪ ಇಲ್ಲ ರೂಪಾದಿ ಭಾವಗಳು ಇಲ್ಲ ಅದಕ್ಕೆ ಗುಣ ನಾಮ ರೂಪಾದಿಗಳು ಇಲ್ಲದ ಕಾರಣ ಅದು ಪ್ರತ್ಯಕ್ಷ ಗೋಚರವಲ್ಲ ಕಣ್ಣಿಗೆ ಲಿಂಗಾದಿ ಅಭಾವಚ್ಚ ನ ಅನುಮಾನಾದ ಅನುಮಾನಾದೀನಾಂ ಇತಿ ಚವೋಚಾಮ ಹಾಗೆ ಇದಕ್ಕೆ ಲಿಂಗಾದಿಗಳ ಕೂಡ ಇಲ್ಲ ಅಂದರೆ ಪುಲ್ಲಿಂಗ ಸ್ತ್ರೀಲಿಂಗ ಮೂಸಲಿಂಗ ಇಲ್ಲ ಬ್ರಹ್ಮ ವಸ್ತುವಿಗೆ ನಾ ಅನುಮಾನಾದಿ ನಾಮ್ ಇತಿ ಚ ಅವೋಚಾಮ ಹಾಗಾಗಿ ಇದು ಅನುಮಾನಾದಿ ತರ್ಕಗಳಿಂದಲೂ ಕೂಡ ಇದನ್ನು ಹೊಂದಲಿಕೆ ಅರ್ಥ ಮಾಡಿಕೊಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಇದು ಅವೋಚಾಮ ಈ ರೀತಿಯಾಗಿ ಹೇಳೋಣ ಅಂತ ಹೇಳ್ತಾರೆ ಸೂತ್ರ ಭಾಷೆ ಎರಡು ಒಂದು ವಾಕ್ ಪಾದ ನೂರ ತೊಂಬತ್ತ ಯತ್ರೆ ಪ್ರಮಾಣಾಂತರ ಪ್ರವೃತ್ತಿ ಶಂಕಾ ನಾಸ್ತಿ ಬೇರೆ ಪ್ರಮಾಣಗಳ ಪ್ರವೃತ್ತಿಯ ಶಂಕೆಯು ಕೂಡ ಇಲ್ಲವೋ ಎಲ್ಲಿ ತತ್ರ ಕೋವಾ ಅವಸರ ಪ್ರಮಾಣಾಂತರ ವಿರೋಧ ಶಂಕಾಯ ಬೇರೆ ಪ್ರಮಾಣಗಳೇ ಇಲ್ಲದಿರುವಾಗ ಬೇರೆ ಪ್ರಮಾಣಗಳು ಈ ಬ್ರಹ್ಮ ವಸ್ತುವಿನ ವಿಷಯದ ಬಗ್ಗೆ ಯಾವ ಪ್ರಮಾಣಗಳು ತೊಡಗಿಲ್ಲದೆ ಇರುವಾಗ ಬೇರೆ ಶ್ರುತಿ ಪ್ರಮಾಣ ಮಾತ್ರ ಇರತಕ್ಕಂಥದ್ದು ಆಗಿರುವಾಗ ಇಲ್ಲಿ ಬೇರೆ ಪ್ರಮಾಣಗಳ ವಿರೋಧವು ತಾನೇ ಎಲ್ಲಿಂದ ಬೇರೆ ಪ್ರಮಾಣಗಳಿಂದ ಬೇರೆ ಪ್ರಮಾಣಗಳು ಅದರಲ್ಲಿ ತೊಡಗಿಯೇ ಇಲ್ಲ ಇನ್ನು ವಿರೋಧ ಹೇಗೆ ಆಗುವಂಥದ್ದು ಅದರ ಬಗ್ಗೆ ಹೇಳ್ತಾನೇ ಇಲ್ಲ ಬ್ರಹ್ಮೋತ್ಸುವಿನ ಬಗ್ಗೆ ಬೇರೆ ಪ್ರಮಾಣಗಳು ಶ್ರುತಿ ಪ್ರಮಾಣ ಮಾತ್ರ ಹೇಳ್ತಕ್ಕಂಥದ್ದು ಇನ್ನು ಅವುಗಳು ವಿರೋಧ ಹೇಗೆ ಮಾಡ್ತವೆ ಅಂತೇಳಿ ಹೇಳ್ತಾರೆ ಇದು ಮನನದ ಬಗ್ಗೆ ಇನ್ನು ನಿಧಿಧ್ಯಸನ ನಿಧಿಧ್ಯ ಅಂದರೆ ಏನು ಅಂಥೇಳಿ ಮುಂದಿನ ವಿಚಾರ ಇದನ್ನು ನಾವು ಬಹುಶಃ ನಾಳೆ ದಿವಸ ನೋಡೋಣ ನಿಧಿಧ್ಯ ಹರೇರಾಮ ಶ್ರೀ ಸಚ್ಚಿದಾನಂದ ಅರ್ಪಿತಮಸ್ತು ಓಂ ತತ್ಸತ್ತು ಇಲ್ಲಿಗೆ ಇಪ್ಪತ್ತೊಂಬತ್ತನೇ ಕಂತು ಮುಗಿಯಿತು ವಿಶುದ್ಧ ವೇದಾಂತ ಪರಿಭಾಷಾ